हरिकृत सार गुर करुण दुपे परम भगवद्भक्तरिधन केदरदी के हु वासुदेवनकाश को नभस्थन रमास समेत विहार माड़पन पंच रूप दी आसरोभवा भव वासवाद्यम चेतन राशियो हनें अरी तवन कोविद्ध ನಾರಾಯಣ ಭೋಜ್ಯ ಪದಾರ್ಥಗಳಲ್ಲಿ ಅಂತ ಹಿಂದಿನ ಪದ್ಯದಲ್ಲಿ ತಿಳಿಸಿದರು ಆ ಭೋಕ್ತೃವಿನಲ್ಲಿ ಭೋಜನ ಕ್ರಿಯೆಗೆ ಬೇಕಾಗಿರ್ತಕ್ಕಂಥ ಶಕ್ತಿ ಪ್ರದಾಯಕರು ಅಂತಾದರೆ ಸಂಕರ್ಷಣ ಮತ್ತು ಪ್ರದ್ಯುಮ್ನ ಇನ್ನು ವಾಸುದೇವರೂಪಿ ಪರಮಾತ್ಮ ಅವನು ಒಳ ಹೊರಗೆ ಶರೀರದ ಒಳವು ಹೊರಗೆ ಆಕಾಶದಲ್ಲೂ ಇದ್ದು ಅವಕಾಶಪ್ರದನಾಗಿ ಇರ್ತಾನೆ ಹೀಗೆ ಪಂಚರೂಪಗಳಿಂದ ಪರಮಾತ್ಮ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ನಾರಾಯಣ ಅಂತ ಐದು ರೂಪದಿಂದ ಪತ್ನಿಯರ ಜೊತೆಗೆ ವಿಹಾರ ಮಾಡ್ಪನು ಪಂಚರೂಪದಲ್ಲಿ ಹೀಗೆ ಪರಮಾತ್ಮತನ ಪತ್ನಿಯರ ಜೊತೆಗೆ ಅಂದರೆ ಪರಮಾತ್ಮನಿಗೆ ಎಷ್ಟು ರೂಪಗಳು ಅದೇ ರೀತಿಯಾಗಿ ಲಕ್ಷ್ಮಿಗೂ ಕೂಡ ಅನಂತ ರೂಪಗಳಿರ್ತಕ್ಕಂಥದ್ದು ಆಯಾ ರೂಪದ ಪತ್ನಿಯರ ಜೊತೆಗೆ ವಿಹಾರವನ್ನು ಮಾಡ್ತಾನೆ ಭಗವಂತ ಅಂತ ದೇಹದೊಳಗೆ ವಾಸುದೇವನು ಒಳ ಹೊರಗೆ ಅವಕಾಶ ಕೊಡುವ ನಭಸ್ತನ ಎಲೆ ಒಳಗೆ ಊಟ ಅನ್ನ ಇದೆ ಅಥವಾ ಭೋಜನ ಪದಾರ್ಥಗಳಿದೆ ಕೈ ಇದೆ ಅದು ಬಾಯಿಗೆ ಬರಬೇಕು ಅಂತಾದರೆ ಮಧ್ಯ ಅವಕಾಶ ಅನ್ನೋದು ಬೇಕಾಗುತ್ತೆ ಇದು ಹೊರಗೆ ಅವಕಾಶ ಕೈ ಆಡಿಸ್ಲಿಕ್ಕೆ ಜಾಗ ಇಲ್ಲ ಅಂತ ಆದರೆ ಊಟ ಮಾಡೋದು ಹೇಗೆ ಆ ವಾ ಅವಕಾಶಪ್ರದಾನ ಆಗಿರ್ತಕ್ಕಂಥವನು ವಾಸುದೇವ ರೂಪಿ ಪರಮಾತ್ಮ ದೇಹದ ಹೊರಗೆ ದೇಹದ ಒಳಗೆ ಅಂದರೆ ಅಧ್ಯಾತ್ಮದಲ್ಲಿ ಕೂಡ ಪರಮಾತ್ಮ ಇದ್ದು ಈ ಅವಕಾಶವನ್ನು ಕೊಡ್ತಕ್ಕಂಥವನು ಭಗವಂತ ಅವಕಾಶ ಪ್ರದೋ ನಿತ್ಯ ವಾಸುದೇವೋನ ಅಭಸ್ಥಿತ ಅಂತ ಹೀಗೆ ಸಮಸ್ತ ಚೇತನ ರಾಶಿಗಳೇನು ಭೋಜನ ಪ್ರಕ್ರಿಯೆಯನ್ನು ಮಾಡ್ತಾರೋ ಅವರೆಲ್ಲರಿಗೂ ಕೂಡ ಅವಕಾಶವನ್ನು ಕೊಡ್ತಕ್ಕಂಥವನು ವಾಸುದೇವ ಪರಮಾತ್ಮ ದೇಹದ ಹೊರಗೆ ಅಧಿಭೂತದಲ್ಲಿ ಆಕಾಶದಲ್ಲಿದ್ದು ಅವಕಾಶ ನೀಡ್ತಕ್ಕಂಥವನು ಅವನೇ ಪರಮಾತ್ಮ ಇನ್ನು ಶರೀರದ ಒಳಗೆ ಅದಕ್ಕೆ ನಾವು ತಿಂದ ಆಮೇಲೆ ಅನ್ನ ನಾಮಕರ ಅನ್ನನಾಳ ಏನಿದೆಯಲ್ಲ ಅಲ್ಲಿ ಅನ್ನನಾಳ ಕರುಳು ಹೀಗೆ ಬೇರೆ ಬೇರೆ ಅಂಗಗಳ ಮೂಲಕ ಅದು ಜಠರವನ್ನು ನಾಡಿಗಳಲ್ಲಿ ಅನ್ನ ಅನ್ನ ರಸಗಳ ಸಂಚಾರ ಆಗಬೇಕು ಮೊದಲಿಗೆ ನಾವು ತುತ್ತನ್ನು ತೊಗೊಂಡು ಬಾಯಲ್ಲಿ ಹಾಕೋತೀವಿ ಬಾಯಲ್ ಹಾಕೊಂಡ್ಮೇಲೆ ಗಂಟಲಿನ ಮೂಲಕ ಆ ಅನ್ನನಾಳ ಅಂತೇನಿದೆ ಫುಡ್ ಪೈಪ್ ಅಂತ ಕರೀತೀವಿ ಅದರ ಮೂಲಕ ಆಹಾರ ಜಠರವನ್ನು ತಲುಪಬೇಕು ಮೊದಲಿಗೆ ಆ ನಂತರದಲ್ಲಿ ನಾವು ತಿಂದ ಅನ್ನ ರಸರೂಪವಾಗಿ ನಾಡಿ ಎಪ್ಪತ್ತೆರಡು ಸಾವಿರ ನಾಡಿಗಳ ಮೂಲಕ ಯಾವ್ಯಾವ ನಾಡಿಗಳಿಗೆ ಎಷ್ಟೆಷ್ಟು ಪ್ರವಹಿಸಬೇಕು ಹಾಗೆ ಎಲ್ಲ ಅಂಗಾಂಗಗಳನ್ನು ತಲುಪಿ ಅಲ್ಲಿ ಚೈತನ್ಯವನ್ನು ಉಂಟು ಮಾಡಬೇಕು ಈ ಎಲ್ಲ ಪ್ರಕ್ರಿಯೆ ಆಗಬೇಕು ಅಂತಾದರೆ ಆ ಅನ್ನಗತ ರಸ ಇದೆಯಲ್ಲ ಅದು ಸಂಚಾರ ಆಗಬೇಕು ಅಂತಾದರೆ ಅಲ್ಲಿ ಅವಕಾಶ ಬೇಕು ನಾಳಗಳು ಬಂದಾಗಿದ್ದರೆ ಅಂದರೆ ಹೋಗಲಿಕ್ಕೆ ಆಗದೆ ಇದ್ದಂಗೆ ಅದು ಸಂಕುಚಿತ ಆಗ್ಬಿಟ್ಟಿದ್ರೆ ಅನ್ನ ನಾವು ಎಷ್ಟೇ ಉತ್ಕೃಷ್ಟವಾಗಿರ್ತಕ್ಕಂಥ ಒಳ್ಳೆ ವೈಟಮಿನ್ ಫುಡ್ ಅಥವಾ ಕ್ಯಾಲೋರಿಯಸ್ ಫುಡ್ ಅಂತ ಹೇಳ್ತೀವಿ ಅದನ್ನು ತಿಂದರೂ ಕೂಡ ಫುಡ್ ಪೈಪೋ ಅಥವಾ ಮುಂದಿನ ನಾಳಗಳಲ್ಲಿ ಅನ್ನದ ರಸ ಹರಿಲಿಕ್ಕೆ ಅವಕಾಶ ಇರಲಿಲ್ಲ ಅಂತಾದರೆ ಆಯಾ ದೇಹದ ಭಾಗಗಳಿಗೆ ಆಹಾರ ತಲುಪದೇ ಅದು ಕೃಷರಾಗುವಂಥ ಸಂದರ್ಭ ಇರ್ತಿತ್ತು ಆ ಅನ್ನ ಹರಿಬೇಕು ಅಂತ ಅಲ್ಲಿ ಅವಕಾಶ ಅಥವಾ ಜಾಗ ಅಂತ ಏನು ಹೇಳ್ತೀವಲ್ಲ ಸ್ಪೇಸ್ ಅದಿರಬೇಕು ಅದಿರಲಿಕ್ಕೆ ಅವಕಾಶ ಮಾಡ್ತಕ್ಕಂಥವನು ಅಧ್ಯಾತ್ಮನ ಒಪ್ಪಿ ಪರಮಾತ್ಮ ವಾಸುದೇವನ ಇದ್ದು ಅವಕಾಶವನ್ನು ಕೊಡ್ತಾನೆ ಎಲ್ಲಿಯಾದರೂ ಅಕಸ್ಮಾತ್ ಒಂದು ಸಲ ಅನ್ನ ಸಂಚಾರಕ್ಕೆ ಅಡ್ಡಿ ಉಂಟಾದರೆ ಶರೀರ ಪತನ ಅಂದರೆ ಅನ್ನ ಹೋಗ್ತಾ ಇಲ್ಲ ನೀರು ಒಳಗೆ ಹೋಗ್ತಾ ಇಲ್ಲ ಅಂದಮೇಲೆ ಸದ್ಯದಲ್ಲೇ ಆ ಜೀವ ಶರೀರವನ್ನು ತ್ಯಾಗ ಮಾಡ್ತಾನೆ ಅಂದರೆ ಮರಣ ಬರುತ್ತೆ ಅಂತ ಈ ರೀತಿಯಾಗಿ ಲೋಕದ ವ್ಯವಹಾರ ಹೀಗೆ ತಿಂದ ಅನ್ನ ಗಂಟಲಿನ ಮೂಲಕ ಅನ್ನನಾಡಿಯ ಅನ್ನ ಅನ್ನನಾಳಗಳ ಮೂಲಕ ಜಟರವನ್ನ ಪ್ರವೇಶ ಮಾಡಬೇಕು ಆಮೇಲೆ ಅನ್ನ ಇರ್ತಕ್ಕಂಥ ರಸ ಅನ್ನದಲ್ಲಿರ್ತಕ್ಕಂಥ ಅನ್ನಗತ ರಸ ಏನಿದೆ ಅದು ನಾಡಿಗಳ ಮೂಲಕ ಎಲ್ಲ ಕಡೆ ಹೋಗಬೇಕು ಅಂತಾದರೆ ಆ ನಾಡಿಗಳ ಒಳಗೂ ಕೂಡ ಅವಕಾಶ ಅನ್ನೋದುರಬೇಕು ಆ ಅವಕಾಶವನ್ನು ಎಲ್ಲ ಸಂದರ್ಭಗಳಲ್ಲೂ ಮಾಡ್ತಕ್ಕಂಥವೇ ವಾಸುದೇವರೂಪಿ ಪರಮಾತ್ಮ ವಾಸುದೇವನೇ ಯಾಕೆ ವಾಸುದೇವ ಅನ್ನ ಶಬ್ದವೇ ನಮಗೆ ಸ್ಪಷ್ಟವಾಗಿ ಹೇಳುತ್ತೆ ವಾಸನಾದ್ ವಾಸುದೇವೋಸಿ ವಾಸಿತಂತೆ ಜಗತ್ರಯಂ ಸರ್ವಭೂತ ನಿವಾಸಾಯ ವಾಸುದೇವಾಯ ತೇ ನಮಹಾಂತ್ ಸಮಸ್ತ ಚೇತನಗಳಿಗೆ ತನ್ನಲ್ಲಿ ವಾಸ ಮಾಡಲಿಕ್ಕೆ ಅವಕಾಶ ಕೊಡ್ತಾನಾದ್ದರಿಂದ ವಾಸುದೇವ ಅಂತ ಪರಮಾತ್ಮನಿಗೆ ಹೆಸರು ವಾಸುದೇವರೂಪಿ ಪರಮಾತ್ಮ ಒಳಗೆ ತಿಂದದ್ದನ್ನು ಪಚನ ಮಾಡಿ ತ್ಯಾಜ್ಯವನ್ನು ಹೊರಗೆ ಹಾಕಿ ಅವಕಾಶವನ್ನು ಮಾಡ್ತಾನೆ ಅಕಸ್ಮಾತ್ ದಿನ ತಿಂತ ಹೋಗ್ತಾನೇ ಇದ್ದೀವಿ ಆದರೆ ನಾನಾ ರೀತಿಯಾಗಿರ್ತಕ್ಕಂಥ ಒಂದಕ್ಕೊಂದು ಸಂಬಂಧ ಇಲ್ಲದೇ ಎಲ್ಲ ರೀತಿಯಾಗಿರ್ತಕ್ಕಂಥ ಪದಾರ್ಥಗಳನ್ನು ತಿಂತೀವಿ ಕರ್ದಿದ್ದು ಬೇಯಿಸಿದ್ದು ಹುರಿದಿದ್ದು ಹಸಿ ಆ ಎಲ್ಲ ಪದಾರ್ಥಗಳು ದಿನಾನು ಅಲ್ಲೇ ಇದ್ದು ಕಷ್ಮಲಗಳು ಹೊರಗೆ ಹೋಗದೆ ಇದ್ದಿದ್ದರೆ ಅಥವಾ ಅನ್ನಮಷಿತಮ್ ತ್ರೇಧಾವಿತ್ತೀಯತೆ ಅಂಥೇಳಿ ಆ ಸ್ಥೂಲ ಭಾಗ ಮಧ್ಯಭಾಗ ಸೂಕ್ಷ್ಮ ಭಾಗ ಇತ್ಯಾದಿ ಎಲ್ಲ ವಿಭಾಗ ಮಾಡಿ ಯಾವ್ಯಾವ ಯಾವ್ಯಾವ ಭಾಗಕ್ಕೆ ಏನೇನು ವಿತರಣೆ ಮಾಡಬೇಕು ಅದನ್ನು ಮಾಡದೆ ಎಲ್ಲ ಹಾಗೆ ಇದ್ದಿದ್ದರೆ ಒಂದು ಸಲ ಒಂದು ಯಾವತ್ತೋ ಒಂದು ದಿನ ಅದು ಹೌಸ್ಫುಲ್ ಅಂದರೆ ತುಂಬ ಹೋಗಿದೆ ಅಂತ ಹೇಳ್ತಿದ್ವಿ ಆದರೆ ನಿತ್ಯ ಭೋಜನ ಪ್ರಕ್ರಿಯೆ ನಡೆಯೋದು ಅದಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶ ಕೊಡ್ತಾನೆ ಅಂತಾದರೆ ವಾಸುದೇವ ಪರಮಾತ್ಮ ಇವನೇ ಜಗದುದರ ಸರ್ವಾಶ್ರಯನಾಗಿರ್ತಕ್ಕಂಥವನು ಇಡೀ ಜಗತ್ತನ್ನು ತನ್ನ ಉದರದಲ್ಲಿ ಧರಿಸ್ ಪರಮಾತ್ಮ ಹೀಗೆ ಭಗವಂತ ರಮಾಸಮೇತ ವಿಹಾರ ಮಾಡ್ತನು ಪಂಚರೂಪದಲ್ಲಿ ಅಂತ ಈ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತು ನಾರಾಯಣ ಅಂತ ಐದು ರೂಪದಿಂದ ಈ ಭೋಕ್ತೃ ಭೋಜ್ಯ ಪದಾರ್ಥ ಅವಕಾಶ ಹೀಗೆ ನಾನಾ ರೀತಿಯಾಗಿರ್ತಕ್ಕಂಥ ಭೋಜನದ ಪ್ರಕ್ರಿಯೆಯಲ್ಲಿ ಅನುಸಂಧಾನವನ್ನು ತಿಳಿಸ್ತಾ ತಾನೊಬ್ಬನೇ ವಿಹಾರ ಮಾಡ್ತಾನೆ ಅಂತ ಪ್ರಶ್ನೆ ಬಂದರೆ ಅನಿರುದ್ಧ ರೂಪಿ ಪರಮಾತ್ಮ ಶಾಂತಿಯವನ ಪತ್ನಿ ಪ್ರಕೃತಿ ಪ್ರದ್ಯುಮ್ನ ಜಯ ಜಯ ಸಂಕರ್ಷಣ ಮಾಯಾ ವಾಸುದೇವ ಲಕ್ಷ್ಮೀ ನಾರಾಯಣ ಹೀಗೆ ವಿಹಾರ ಮಾಡ್ಪನು ಪಂಚರೂಪದಲ್ಲಿ ರಮ ಸಮೇತ ಮತ್ತೆ ಮತ್ತು ಪರಮಾತ್ಮ ಯಾವಾಗಲೂ ನಿತ್ಯಾಭಿಯೋಗಿಗಳು ಈ ರೀತಿಯಾಗಿತ್ತು ಪತ್ನಿ ಸಹಿತನಾಗಿ ಭಗವಂತ ಈ ಶರೀರದಲ್ಲಿ ವಿಹಾರ ಮಾಡ್ತಾನೆ ಆ ವಿಹಾರದಿಂದ ಏನು ಅಂದರೆ ಜೀವನಿಗೆ ಅನ್ನ ಊಟ ಮಾಡಿದ್ದು ತೃಪ್ತಿಯಾಗುವಂತೆ ಮಾಡ್ತಾನೆ ಭಗವಂತ ಪರಮಾತ್ಮನಿಗೂ ಏನಾದರೂ ಇದರಿಂದ ಆನಂದ ಆಯಿತಾ ಅಂತ ಕೇಳಿದ್ರೆ ಆನಂದ ಆತ್ಮ ಪರಮಾತ್ಮನಿಗೆ ಹೊಸದಾಗಿ ವಿಷಯಭೋಹಗಳಿಂದ ಆನಂದ ಅನ್ನೋದು ಬರಬೇಕಾಗಿರ್ತಕ್ಕಂಥ ಪ್ರಸಕ್ತಿಯೇ ಇಲ್ಲ ಆ ಸರೋರುಹ ಸಂಭವಾಭವ ಸರೋರುಹ ಸಂಭವ ಅಂತ ಹೇಳಿದ್ರೆ ಪದ್ಮನಾಭರೂಪಿ ಪರಮಾತ್ಮನ ನಾಭಿ ಕಮಲದಿಂದ ಸೃಷ್ಟಿಗೆ ಬಂದಿರತಕ್ಕಂಥ ಚತುರ್ಮುಖ ಬ್ರಹ್ಮ ಉಪಲಕ್ಷಣೆಯ ವಾಯುದೇವರು ಜೀವರಿಗೆ ಅನ್ನ ನೀಡ್ತಕ್ಕಂಥವನು ಅನ್ನಾಭಿಮಾನಿ ಚತುರ್ಮುಖ ಅಂತ ಉಂಡ ಅನ್ನ ತೃಪ್ತಿ ನೀಡ್ತಕ್ಕಂಥವನು ವಾಯು ಅನ್ನ ಕೊಡ್ತಕ್ಕಂಥ ಚತುರ್ಮುಖ ಬ್ರಹ್ಮನಿಗೂ ಅನ್ನಾಭಿಮಾನಿಯಾಗಿರ್ತಕ್ಕಂಥ ಬ್ರಹ್ಮನಿಗೂ ಅನ್ನ ಉಣಿಸ್ತಕ್ಕಂಥ ಪ್ರಾಣಶಕ್ತಿ ವಾಯುವೆ ವಾಯುವಿಗೆ ಅನ್ನ ನೀಡತಕ್ಕಂಥವನು ಬ್ರಹ್ಮನೇ ಹೀಗೆ ವಾಯು ಮತ್ತು ಬ್ರಹ್ಮರು ಅನ್ಯೋನ್ಯ ಆಶಯ ಶ್ವಾಸೋಚ್ಛ್ವಾಸ ಕಾರ್ಯವನ್ನು ಮಾಡತಕ್ಕಂಥವ್ರು ವಾಯುದೇವರು ಅನ್ನಾಭಿಮಾನಿ ಚತುರ್ಮುಖ ಆಯುಪ್ರದ ಅಂದರೆ ಆಯುಸನ್ನು ಕೊಡ್ತಕ್ಕಂಥವ್ರು ವಾಯುದೇವರು ಅನ್ಯೋನ್ಯ ಗುಣದಾತೃತ್ವ ಸಮಾನೋ ಬ್ರಹ್ಮ ಮಾರುತವು ಅಂತ ವಾಯುದೇವರು ಬ್ರಹ್ಮನಿಗೆ ಆಯುಷ್ಯವನ್ನು ಕೊಡ್ತಾರೆ ಬ್ರಹ್ಮದೇವರು ವಾಯುವಿಗೆ ಅನ್ನವನ್ನು ಕೊಡ್ತಾರೆ ಹೀಗೆ ಪರಸ್ಪರ ಇಬ್ಬರನ್ನು ಕೂಡ ಸ್ಮರಣೆ ಮಾಡಬೇಕು ಅಂತ ತಿಳಿಸ್ತಾ ಆ ಸರೋವರು ಅಸಂಭವ ಅಂತೇಳಿದರೆ ಆ ಬ್ರಹ್ಮ ಉಪಲಕ್ಷಣೆಯ ವಾಯುದೇವರು ಅವರಿಗೂ ಒಳಗಿದ್ದು ಅನ್ನ ಉಣಿಸಿ ತೃಪ್ತಿಯನ್ನು ಕೊಡ್ತಕ್ಕಂಥವ್ರು ಪರಮಾತ್ಮನೇ ಅಂದರೆ ಸಾಮಾನ್ಯ ಚೇತನರಿಗೆ ಮಾತ್ರ ಅಂತಲ್ಲ ಲಕ್ಷ್ಮೀ ಬ್ರಹ್ಮಾದಿಗಳಿಗೂ ಅನ್ನವನ್ನು ಉಣಿಸಿ ತೃಪ್ತಿಯನ್ನು ತಂದುಕೊಡ್ತಕ್ಕಂಥವನು ಭಗವಂತನೇ ಬ್ರಹ್ಮದೇವರಿಂದ ಹಿಡಿದು ತೃಣಜೀವರ ತನಕ ಎಲ್ಲರೂ ಕ್ಷಣಪುರುಷರು ಅಂತ ಹಿಂದೆ ಹೇಳಿದ್ವಿ ಅವರು ಅನ್ನ ಉಣದೇ ಇದ್ರೆ ದೇಹ ನಾಶಾನದಾಗತ್ತೆ ಆದ್ದರಿಂದ ಭೋಜನವನ್ನು ವೈಶ್ವಾನರ ಯಜ್ಞ ಅಥವಾ ಪ್ರಾಣಾಗ್ನಿಹೋತ್ರ ಅಂತ ಅನುಸಂಧಾನ ಮಾಡಿ ವಿಹಿತ ದಿನಗಳಲ್ಲಿ ವಿಹಿತ ದೇಶ ವಿಹಿತ ಕಾಲ ವಿಹಿತ ಪದಾರ್ಥಗಳನ್ನು ವಿಹಿತ ಸ್ಥಳಗಳಲ್ಲಿ ಊಟ ಮಾಡಬೇಕೆ ಹೊರತು ಕಂಡ ಕಂಡಲ್ಲಿ ಮಾಡಬಾರ್ದು ಯಾಕೆಂದರೆ ಇದೊಂದು ದೊಡ್ಡ ಯಜ್ಞ ಆದರಿಂದ ಆ ರೀತಿಯಾಗಿ ಚಿಂತನೆಯನ್ನು ಮಾಡಬೇಕು ಅಂತ ಇನ್ನು ಆ ಭವ ಅಂದರೆ ರುದ್ರದೇವರನ್ನು ಕುರಿತು ಹೇಳ್ತಾರೆ ಸರ್ವ ದೇಹಾಭಿಮಾನೀತು ಶರೀರ ಪುರುಷ ಶಿವ ಅಂತ ಅನ್ನಾಭಿಮಾನಿಗೆ ಶಿವ ಅಂತಲೂ ಹೆಸರಿದೆ ಪಾರ್ವತಿಯನ್ನು ಅನ್ನಪೂರ್ಣೆ ಅಂತ ಹೇಳ್ತೀವಲ್ಲ ಹಾಗೆ ಚಂದ್ರೋಗ ಉಪನಿಷತ್ ಆ ರೀತಿಯಾಗಿ ತಿಳಿಸ್ತಾರೆ ಆದ್ದರಿಂದ ಎಲ್ಲ ಜೀವರ ಶರೀರಗಳು ಕೂಡ ರುದ್ರದೇವರ ಅನುಗ್ರಹದಿಂದ ಅನ್ನ ಉಂಡು ಅದನ್ನು ಪಚನ ಮಾಡಿಕೊಂಡು ಜೀವಂತವಾಗಿ ಇರೋದು ಯಾಕೆ ಭಗವಂತ ರಮಾ ಸಮೇತ ವಿಹಾರ ಮಾಡ್ಬನು ಪಂಚರೂಪದಲ್ಲಿ ಭಗವಂತನ ವಿಹಾರದ ಫಲನೇ ಜೀವರ ಶರೀರ ಗಟ್ಟಿ ಮುಟ್ಟಾಗಿ ಬೇಕಾದ ರೀತಿಯಲ್ಲಿ ಇರ್ತಕ್ಕಂಥದ್ದು ಆ ಭವ ಅಂದರೆ ಅಂತಹ ಮಹಾತ್ಮನಾಗಿರ್ತಕ್ಕಂಥ ಆ ರುದ್ರದೇವರು ಅನ್ನ ಊಟ ಮಾಡೋದು ಕೂಡ ಈ ಪರಮಾತ್ಮನ ಅನುಗ್ರಹದಿಂದನೇ ಆದ್ದರಿಂದ ಬ್ರಹ್ಮಾದಿ ದೇವತೆಗಳಿಂದ ಹಿಡಿದು ದೃಢಜೀವರ ಪರ್ಯಂತ ಅವರು ಮಾಡ್ತಕ್ಕಂಥ ಭೋಜನ ಪ್ರಕ್ರಿಯೆಯಲ್ಲಿ ಮುಕ್ತರೋ ಅಮುಕ್ತರೋ ಎಲ್ಲ ಚೇತನರು ಕೂಡ ಅನ್ನವನ್ನು ಉಣ್ತಕ್ಕಂಥವ್ರೆ ಆ ಪ್ರಕ್ರಿಯೆ ಅನ್ನ ಉಣ್ಣೋದು ಅಂತ ಆದರೆ ಆಯಾ ಇಂದ್ರಿಯಗಳಿಂದ ಏನೇನು ವಿಷಯವನ್ನು ಭೋಗ ಮಾಡ್ತೀವೋ ಅದು ಅನ್ನ ಅಂತ ಕರೆಸ್ಕೊಳತ್ತೆ ಆ ಭೋಕ್ತೃನಲ್ಲಿ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪದಿಂದ ಭಗವಂತ ಇದ್ದು ಈ ಕಾರ್ಯವನ್ನು ಮಾಡಿಸ್ತಾನೆ ಭೋಜ್ಯ ಪದಾರ್ಥಗಳಲ್ಲಿ ಅನಿರುದ್ಧ ಮತ್ತು ನಾರಾಯಣ ಅಂತ ಎರಡು ರೂಪಗಳಿಂದ ಇರ್ತಾನೆ ಅವಕಾಶಪ್ರದ ವಾಸುದೇವ ವಾಸುದೇವ ರೂಪಿ ಪರಮಾತ್ಮ ಅವಕಾಶಪ್ರದನಾಗಿರ್ತಾನೆ ಆ ರೀತಿಯಾಗಿ ತನ್ನ ಪತ್ನಿಯರ ಜೊತೆಗೆ ವಿಹಾರ ಮಾಡ್ತಾನೆ ಭಗವಂತ ವೈಭವದಿಂದ ಲೀಲೆಯಿಂದ ಇದರಿಂದ ಜೀವರಿಗೆ ಅನ್ನ ಉಂಡ ತೃಪ್ತಿಯನ್ನು ಸಿಗ್ತಾ ಇದೆ ವಾಸವಾದ್ಯಮರಾಜಿ ಚೇತನ ರಾಶಿಯೊಳಗಿಯನು ವಾಸವಾದಿ ಅಮರರು ಅಂತಾದರೆ ಇಂದ್ರಾದಿ ದೇವತೆಗಳು ಅಂತ ಇಂದ್ರಾದಿ ದೇವತೆಗಳು ದೇವತೆಗಳು ಮಾನವರು ದಾನವರು ಈ ಎಲ್ಲ ವರ್ಗದಲ್ಲೂ ಅದೇ ರೀತಿಯಾಗಿ ಪಶು ಪಕ್ಷಿ ಗಿಡ ಮರ ಹೀಗೆಲ್ಲ ಶರೀರವೂ ಕೂಡ ಜೀವಂತವಾಗಿರೋದು ಅಂತಾದರೆ ಅನ್ನ ಉಣ್ಣೋದ್ರಿಂದನೇ ಅನ್ನಗತ ಪ್ರಾಣಃ ಅಂಥೇಳಿ ಈ ರೀತಿಯಾಗಿ ಆದ್ದರಿಂದ ಈ ರೀತಿಯಾಗಿ ಅವರವರಿಗೆ ಅವರವರ ಯೋಗ್ಯವಾಗಿರ್ತಕ್ಕಂಥ ಭೋಜ್ಯ ಪದಾರ್ಥಗಳನ್ನು ದೊರಕಿಸಿಕೊಟ್ಟು ಆ ಪದಾರ್ಥಗಳು ದೊರಕಿದ್ರಷ್ಟೇ ಸಾಲದು ಅದನ್ನು ಉಣ್ಣುವಂತಹ ಶಕ್ತಿ ಉಣ್ಣ ಮೇಲೆ ಪಚನದ ಕಾರ್ಯ ಇತ್ಯಾದಿ ಎಲ್ಲವನ್ನು ಮತ್ತು ಅಲ್ಲಿ ಬೇಡದೇ ಇರತಕ್ಕಂಥ ತ್ಯಾಜ್ಯವನ್ನು ಹೊರಹಾಕೋದಿರಲಿ ಎಲ್ಲವೂ ಕೂಡ ಈ ಪಂಚರೂಪಿ ಪರಮಾತ್ಮನ ವಿಹಾರದಿಂದ ನಡೀತಕ್ಕಂಥ ಲೀಲೆ ಆದ್ದರಿಂದ ಬ್ರಹ್ಮಾದಿ ಹಿಡಿದು ತೃಣಜೀವರ ಈ ಭಗವಂತನ ಅನುಗ್ರಹ ಅನ್ನೋದು ಬೇಕೇ ಬೇಕು ಇಂದ್ರಾದಿ ದೇವತೆಗಳನ್ನು ಹೇಳ್ತಾರೆ ಅದೇ ರೀತಿಯಾಗಿ ಮಾನವ ದಾನವ ಎಲ್ಲ ವರ್ಗಕ್ಕೂ ಕೂಡ ಭಗವಂತ ಅನ್ನವನ್ನು ಉಣಿಸ್ತಾನೆ ಇಲ್ಲಿ ದೇವತೆಗಳನ್ನು ಹೇಳಿದ್ರು ಮತ್ತು ಮನುಷ್ಯರನ್ನು ದಾನವರನ್ನು ಪ್ರಸ್ತಾಪ ಮಾಡಲಿಲ್ಲ ಆದಿ ಶಬ್ದದಿಂದ ಅವರನ್ನು ತಗೋಬೇಕು ಈ ರೀತಿ ಯಾಕೆ ಹೇಳಿದರು ಅಂತ ಕೇಳಿದ್ರೆ ದೇವತೆಗಳಿಗೆ ಅನ್ನ ಊಟ ಮಾಡಿದರೆ ಸುಖ ಇದೆ ಆದರೆ ಉಣ್ಣದೇ ಇದ್ದರೆ ದುಃಖನೂ ಇಲ್ಲ ದೋಷನೂ ಇಲ್ಲ ಯಾಕಂದರೆ ಯೋಗ ಸಾಮರ್ಥ್ಯದಿಂದ ಅವರು ಹಾಗೆ ಇರುವಂತಹ ಒಂದು ವಿಶೇಷ ಶಕ್ತಿಯನ್ನು ಭಗವಂತ ಅವರಿಗೆ ಕೊಟ್ಟಿದ್ದಾನೆ ಕ್ಷುತ್ ಪಿಪಾಸಾದಯ ಶ್ಚೈವ ದೇವಾನಾಂ ಭೋಗ ಗುಣೋನ್ನತೆ ಅಂತ ಅದೇ ಸಾಮಾನ್ಯ ಜೀವರಿಗಾಗಲಿ ದೈತ್ಯರಿಗಾಗಲಿ ಭೋಜನ ಸಿಗಲಿಲ್ಲ ಅನ್ನ ದೊರಕಲಿಲ್ಲ ಅಂತಾದರೆ ಅವರಿಗೆ ಸ್ಕೋಪ ದ್ವೇಷ ಇತ್ಯಾದಿ ಎಲ್ಲ ಬರುತ್ತೆ ಆ ನಿಮಿತ್ತ ಏನು ಮಾಡ್ತಾರೆ ಮಾಡಬಾರದಾಗಿರ್ತಕ್ಕಂಥ ಹೀನ ಕಾರ್ಯಗಳಿಗೂ ಕೂಡ ಕೈ ಹಾಕ್ತಾರೆ ಎಷ್ಟೋ ಕಡೆ ಕೇಳಿರ್ತೀವಿ ಒಂದು ದಿನ ಊಟಕ್ಕಿಲ್ಲ ಹತ್ತು ರೂಪಾಯಿ ಅಂಥೇಳಿ ಕೊಲೆನೆ ಮಾಡಿರೋದೊಂದು ಹಿಂಗೆಲ್ಲ ಕೇಳ್ತಿರ್ತೀವಲ್ಲ ಹೀಗೆ ಆದರೆ ದೇವತೆಗಳಿಗೆ ಹಸಿವೆ ಇದೆ ಹಸಿವೆ ಇದ್ದವರಿಗೆ ಮಾತ್ರ ಭೋಜನದ ಆನಂದ ಅನ್ನೋದು ದೊಡ್ಕೋದು ಇಲ್ಲ ಅಂತಾದರೆ ಭೋಜನದ ಆನಂದ ಅಥವಾ ಸುಖ ಅನ್ನೋದು ಅವ್ರು ಸಾಧ್ಯ ಇಲ್ಲ ಆದ್ದರಿಂದ ದೇವತೆಗಳಿಗೂ ಹಸಿವೆ ಇದೆ ಹಸಿವೆ ತೃಷೆ ಜ್ವರ ಮರಣ ಇದೆಲ್ಲ ಇದ್ದರೂ ಕೂಡ ಅದು ಅವರ ಅಧೀನದಲ್ಲಿ ಹಸಿವೆ ತೃಷೆ ಇದೆ ಸಾಮಾನ್ಯ ಜೀವರಿಗೆ ಹಸಿವೆ ತೃಷೆಯೂ ಇದೆ ಅಧೀನದಲ್ಲೂ ಇಲ್ಲ ದೇವತೆಗಳು ಉತ್ತಮರು ಅದರಿಂದ ಅವರಿಗೆ ಅವರ ಅಧೀನದಲ್ಲಿ ಯೋಗ ಬಲದಿಂದ ಇರ್ತಕ್ಕಂಥದ್ದು ಸಾಮಾನ್ಯರಿಗೆ ಯೋಗಶಕ್ತಿ ಇಲ್ಲ ಅದರಿಂದ ಹಸಿವೆ ನೀರಡಿಕೆ ಇತ್ಯಾದಿ ದೋಷಗಳಿದ್ದರೂ ಕೂಡ ಅವರ ಅಧೀನದಲ್ಲಿ ಇಲ್ಲ ಸ್ವತಃ ಉಣ್ಣುವಂತಹ ಶಕ್ತಿ ಇಲ್ಲ ದೇವತೆಗಳಿಗೆ ಸುಖ ವರ್ಷದಿಂದ ಅವರು ಅನ್ನವನ್ನು ಊಟ ಮಾಡುವಂತಹ ಭಗವಂತನ ಕೃಪಾ ಕಟಾಕ್ಷ ಇದೆ ಆದರೂ ಅವರಿಗೂ ಕೂಡ ಅನ್ನ ಉಣಿಸ್ತಕ್ಕಂಥವನು ಭಗವಂತನೇ ಸ್ವತಃ ಉಣ್ಲಿಕ್ಕೆ ಸಾಧ್ಯ ಇಲ್ಲ ದೇವತೆಗಳಿಗೆ ಈ ರೀತಿ ಆದಮೇಲೆ ಸಾಮಾನ್ಯರ ಪಾಡೇನು ಅದನ್ನು ಸೂಚನೆ ಮಾಡಲಿಕ್ಕೆ ಹೇಳ್ತಾರೆ ವಾಸವಾದಿ ಅಮರಾದಿ ಚೇತನ ರಾಶಿ ಹಾನೋ ಅಂತ ಅಮರಾದಿ ಅಂದರೆ ಆದಿ ಶಬ್ದದಿಂದ ಅಲ್ಲಿ ಹೇಳದೇ ಇರತಕ್ಕಂಥ ದೇವತೆಗಳನ್ನು ಮಾತ್ರ ಹೇಳಿದರೆ ದೈತ್ಯರನ್ನು ಮಾನವರನ್ನು ಕೂಡ ತಗೋಬೇಕು ಹೀಗೆ ದೇವ ದಾನವ ಮಾನವ ಮೂರೂ ವರ್ಗದವರೆಗೂ ಅನ್ನ ಉಂಡ್ಲಿಕ್ಕಾಗ್ಲಿ ಅನ್ನ ಉಂಡ ಅನ್ನ ಪಚನದ ಕ್ರಿಯೆ ಇರ್ಬೋದು ಎಲ್ಲ ಹಂತಗಳಲ್ಲೂ ಕೂಡ ಪರಮಾತ್ಮನ ಅನುಗ್ರಹ ಅನ್ನೋದು ಬೇಕೇ ಈ ರೀತಿಯಾಗಿ ಯಾರು ಉಪಾಸನೆಯನ್ನು ಮಾಡ್ತಾರಲ್ಲ ಅರಿತವನೇ ಕೋವಿದನು ಅಂತ ಕೋ ಅಂದರೆ ವೇದಗಳು ವಿತ್ ಅಂದರೆ ಜ್ಞಾನ ಹೀಗೆ ಪಂಚರೂಪಿಯ ಪರಮಾತ್ಮನ ಅನುಗ್ರಹದಿಂದ ಅನಿರುದ್ಧ ಪ್ರದ್ಯುಮ್ನ ಸಂಕರ್ಷಣ ವಾಸುದೇವ ಮತ್ತು ನಾರಾಯಣ ಅಂತ ಅವನ ಅನುಗ್ರಹದಿಂದ ಈ ಭೋಜನ ಪ್ರಕ್ರಿಯೆ ಅನ್ನೋದು ನಡೀತಾ ಇದೆ ಅದು ಭಗವಂತ ಜೀವರಿಗೆ ಮಾಡತಕ್ಕಂಥ ಉಪಕಾರ ಈ ಶರೀರ ಧಾರಣೆ ಅನ್ನೋದು ನಾವು ಮಾಡಿದ್ದೆಲ್ಲ ಭಗವಂತ ಉಣ್ಣು ಅಪೇಕ್ಷೆಗಳನ್ನು ಕೊಟ್ಟು ಆ ಭೋಜ್ಯ ಪದಾರ್ಥಗಳಲ್ಲಿ ತಾನಿದ್ದು ಉಣ್ಣುವ ಶಕ್ತಿಯನ್ನ ಕೊಟ್ಟು ಉಂಡ ಅನ್ನವನ್ನು ಪಚನ ಮಾಡಿಸಿ ಜೀವರಿಗೆ ಆ ಸೂಕ್ಷ್ಮ ಭಾಗವನ್ನು ಮನಸ್ಸಿಗೆ ಉಪಾದಾನ ಕಾರಣ ಆಗುವಂತೆ ಮಾಡಿ ಸಾಧನೆಯಲ್ಲಿ ಪ್ರವೃತ್ತಿಯನ್ನು ಹುಟ್ಟಿಸಿ ಕೊನೆಗೆ ಮೋಕ್ಷವನ್ನು ಕೊಡ್ತಾನೆ ಭಗವಂತ ಜೀವರಿಗೆ ಜ್ಞಾನ ಇಚ್ಛಾ ಪ್ರಯತ್ನವನ್ನು ಕೊಟ್ಟಿಯಾನೆ ಉಣ್ಣೋದು ಅಂತಾದರೆ ಕಂಡ ಕಂಡಲ್ಲಿ ಕಂಡ ರೀತಿಯಾಗಿ ಕಂಡ ಪದಾರ್ಥಗಳನ್ನು ತಿನ್ನೋದು ಅಂತ ಈ ರೀತಿಯಲ್ಲ ಭಕ್ತೃನಲ್ಲಿ ಭೋಜ್ಯ ಪದಾರ್ಥಗಳಲ್ಲಿ ಆಮೇಲೆ ಉಂಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಅವಕಾಶ ವಾಸುದೇವ ಇತ್ಯಾದಿ ಎಲ್ಲ ಚಿಂತನೆಯನ್ನು ಮಾಡಬೇಕು ಈ ರೀತಿ ಯಾರು ಮಾಡ್ತಾರೋ ಅರಿತವನವನೇ ಕೋವಿದನು ಅವನೇ ಕೋವಿದ ಅಂದರೆ ವೇದ ವೇದಾಂತದ ಜ್ಞಾನ ಪಡ್ಕೊಂಡಿರ್ತಕ್ಕಂಥವನು ಅವನನ್ನೇ ಪಂಡಿತ ಈ ಉಪಾಸನೆಗಳಿಗೆ ಬ್ರಹ್ಮ ರುದ್ರೇಂದ್ರದೇವತೆಗಳೇ ಪರಮ ಮುಖ್ಯವೃತ್ತಿಯಿಂದ ಅಧಿಕಾರಿಗಳು ಅವರು ಉತ್ತಮಾಧಿಕಾರಿಗಳು ಮಧ್ಯಮ ಅಧಿಕಾರಿಗಳು ಅಂತಂದರೆ ಋಷಿ ಗಂಧರ್ವರು ಇತ್ಯಾದಿಗಳು ಅಧಮ ಅಧಿಕಾರಿಗಳು ಅಂತಾದರೆ ಮಾನುಷೋತ್ತಮರು ಇನ್ನು ಸಾಮಾನ್ಯ ಜೀವರಿಗೆ ಶ್ರವಣ ಮಾಡೋದೇ ಫಲ ಅಷ್ಟು ಶ್ರವಣದ ಮೂಲಕ ಜ್ಞಾನವನ್ನು ಪಡ್ಕೊಳ್ಳಿಕ್ಕೆ ಮಾತ್ರ ಅಧಿಕಾರಿಗಳು ಆದ್ದರಿಂದ ಈ ಪಂಚರೂಪಿ ಪರಮಾತ್ಮನ ಲೀಲೆಯನ್ನು ವಿಹಾರವನ್ನು ಯಾರು ಚಿಂತನೆ ಮಾಡ್ತಾರಲ್ಲೋ ಅವನೇ ಕೋವಿದನು ಮುಕ್ತ ಅಮುಕ್ತ ಸ್ಥಾನದಲ್ಲಿರ್ತಕ್ಕಂಥ ಎಲ್ಲರನ್ನು ಸೇರಿಸಿ ಈ ಸ್ಥಾವರ ಜಂಗಮ ಎಲ್ಲರಿಗೂ ಕೂಡ ಅನ್ನದ ಅಪೇಕ್ಷೆ ಅನ್ನೋದು ಇದೆ ತಿಳಿಸ್ತಾರೆ ವಾಸುದೇವ ರೂಪಿ ಪರಮಾತ್ಮ ಆಶ್ರಯವನ್ನು ಕೊಡ್ತಾನೆ ಸಂಕರ್ಷಣ ಮತ್ತು ಪ್ರದ್ಯುಮ್ನ ರೂಪಿ ಸುಖಭೋಗವನ್ನು ಉಂಟು ಮಾಡುತ್ತಾನೆ ಊಟದಿಂದ ಇತರರಿಗೂ ಸುಖಪ್ರದನಾಗ್ತಾನೆ ಚಿಂತನೆಯನ್ನು ಮಾಡತಕ್ಕಂಥವರಿಗೆ ಭೋಕ್ತೃವಿನಲ್ಲಿ ಸಂಕರ್ಷಣ ಪ್ರದ್ಯುಮ್ನ ಭೋಜ್ಯ ಪದಾರ್ಥಗಳಲ್ಲಿ ನಾರಾಯಣ ವಿರುದ್ಧ ಅವಕಾಶಪ್ರದೋ ವಾಸುದೇವ ಅಂತ ಹೀಗೆ ಪಂಚರೂಪಿ ಪರಮಾತ್ಮ ಈ ಭೋಜನ ಪ್ರಕ್ರಿಯೆಯಲ್ಲಿ ಜೀವರಿಗೆ ಇಷ್ಟೆಲ್ಲ ಚಿಂತನೆಯನ್ನು ಮಾಡಿಸಿ ಅದನ ವೈಶ್ವಾನರ ಯಜ್ಞ ಅಂತ ಅಶ್ವಮೇಧಾದಿ ಯಜ್ಞಗಳಂತೆ ಉತ್ಕೃಷ್ಟವಾಗಿರ್ತಕ್ಕಂಥ ಯಜ್ಞದ ಫಲವನ್ನು ಮೆರುಗನ್ನು ಕೊಡ್ತಾನೆ ಭಗವಂತ ಅದರಿಂದ ನಿತ್ಯ ಮಾಡ್ತಕ್ಕಂಥ ಭೋಜನವೇ ಒಂದು ಯಜ್ಞ ಸಮರ್ಪಣೆ ಮಾಡುವಂತಹ ಮಹತ್ವವನ್ನು ಶಾಸ್ತ್ರದ ಮೂಲಕ ಭಗವಂತ ತಿಳಿಸಿಕೊಟ್ಟು ಮಹೋನ್ನತ ಉಪಕಾರ ಮಾಡಿಯಾನೆ ದಾಸರು ಅದನ್ನು ಪ್ರಾಕೃತ ಭಾಷೆಯಲ್ಲಿ ತಿಳಿಸಿ ಅನುಗ್ರಹ ಮಾಡಿರುವಂಥದ್ದು ಶ್ರೀಕೃಷ್ಣ ಅರ್ಪಣಾ